ಅರವತ್ತ್ಮೂರು ಎಲ್ಲವೂ ಸಿದ್ಧವಾಯಿತು ಜ್ಞಾನನಗರದ ನಿರ್ಮಾಣವು ಭರದಿಂದ ಸಾಗಿತು ಮೊದಲು ನೀರು ಸಮೃದ್ಧವಾಗಿ ಬೇಕೆಂದು ಗಂಗಾ ನದಿ ಉಪನದಿಯೊಂದಕ್ಕೆ ಅಡ್ಡಕಟ್ಟೆಯನ್ನು ಹಾಕಿ ಅಲ್ಲಿಂದ ಕಾಲುವೆಯೊಂದನ್ನು ತಂದು ವಿಶಾಲವಾದ ಕರಿಯೊಂದನ್ನು ಸೃಷ್ಟಿ ಮಾಡಿ ಅದಕ್ಕೆ ಆ ಕಾಲುವೆಯನ್ನು ಬಿಟ್ಟರು ಜ್ಞಾನನಗರದಲ್ಲಿ ಅಲ್ಲಲ್ಲಿ ತುಳಸಿಯ ಹೂವಿನ ತೋಟಗಳು ನಗರೋಪವನದಲ್ಲಿ ಕಮಲದ ಕೊಳಗಳು ಹೆಚ್ಚು ಗಮನವನ್ನು ಪಡೆದು ವಿಶೇಷ ಕಾಂತಿಯುಕ್ತವಾದವು ಅಲ್ಲಿದ್ದ ಮಲ್ಲಿಗೆ ಇರುವಂತಿಗೆ ಮೊದಲಾದ ಬೇಸಿಗೆಯ ಹೂವಿನ ಗಿಡಗಳು ಲೋಹದವನ್ನು ದೋಹದ ದೋಹದವನ್ನು ಪಡೆದು ಜ್ಯೇಷ್ಠ ಮಾಸದಲ್ಲಿ ಹೂವಿನಿಂದ ಕಿಕ್ಕರಿಯುವ ಕಿಕ್ಕಿರಿಯುವಂತೆ ಹಾಗೆ ಹಾಗೆಯೇ ಯಾಗಮಂಟಪವು ಸಿದ್ಧವಾಯಿತು ನಡುವಿನೆತ್ತರದ ಒಂದು ವೇದಿಕೆ ಅದರ ಬಲಗಡೆ ಎಡಗಡೆ ವಿಶೇಷಾತಿ ವಿಶೇಷ ಅತಿಥಿಗಳು ವಿದ್ವಾಂಸರು ಹಿಂದೆಲ್ಲ ರಾಜಶ್ರೀಯರು ಸುತ್ತಲೂ ಪ್ರೇಕ್ಷಕರಿಗೆ ಮೆಟ್ಟಲುಗಳು ಹೀಗೆ ಗೊತ್ತಾಗಿ ಭವ್ಯವಾದ ವಿಸ್ತಾರವಾದ ಎತ್ತರವಾದ ಮಂಟಪವೂ ಸಿದ್ಧವಾಯಿತು ಗಾಳಿ ಮಳೆಗಳಿಂದ ಪ್ರೇಕ್ಷಕರಿಗೆ ತೊಂದರೆಯಾಗದಂತೆ ಛಾವಣಿಯು ಸುತ್ತಿನ ಗೋಡೆಗಳು ಭದ್ರವಾಗಿದ್ದವು ವೈಶಾಖ ಮಾಸದ ವೇಳೆಗೆ ಸತ್ರಕ್ಕೆ ಬರುವ ವಿದ್ವಾಂಸರಿಂದಲೂ ದೇಹ ವಿದೇಶಾಧಿಪತಿಗಳಿಂದಲೂ ಉತ್ತರಗಳು ಬಂತು ವಿದ್ವಾಂಸರು ಸುಮಾರು ಏಳು ಜನ ಬರುವುದಾಗಿ ಬರೆದರು ಅವರ ಜೊತೆಯಲ್ಲಿ ತಲೆಗೆ ಹತ್ತು ಜನರಂತೆ ಶಿಷ್ಯಾದಿಗಳು ಬರಬಹುದೆಂದು ಅವರಿಗಾಗಿ ವಿಸ್ತಾರವಾದ ವಸತಿಗಳು ನಿರ್ಮಾಣವಾದವು ಹತ್ತು ಜನರು ದೊರೆಗಳು ಬರುವುದಾಗಿ ಬರೆದರು ಅವರನ್ನೆಲ್ಲ ನಗರದಲ್ಲಿರುವ ಅರಮನೆಗಳಲ್ಲಿ ಇದೆಂದು ಗೊತ್ತಾಯಿತು ವರ್ತಕರು ರಾಜಸಹಾಯದಿಂದ ಧಾನ್ಯಾದಿಗಳನ್ನು ತುಂಬಿಟ್ಟರು ರಾಜಜ್ಞೆಯಿಂದ ಮಿಥಿಲೆಯ ಸುತ್ತಮುತ್ತಲಿನ ಹಳ್ಳಿಗಳಿದ್ದ ಗೌಳಿಗರು ಹಾಲು ಮೊಸರು ತುಪ್ಪುಗಳ ತುಪ್ಪಗಳನ್ನು ಬೇಕಾದ ಹಾಗೆ ಜ್ಞಾನ ನಗರಕ್ಕೆ ತಂದುಕೊಡಲು ಸಿದ್ಧರಾದರು ಬೇಕಾದವರು ದೇಶದಲ್ಲಿರುವ ಅರ್ಮನಿಯ ಮಂದ್ಯಗಳಿಂದ ಬೇಕಾಗುವಷ್ಟು ಹಸುಗಳನ್ನು ಎಮ್ಮೆಗಳನ್ನು ತೆಗೆದುಕೊಂಡು ಹೋಗಬಹುದೆಂದು ಅಪ್ಪಣೆಯಾಯಿತು ರಾಜ್ಯ ಎಂದು ಮಾತ್ರ ಅಧಿಕಾರಿಗಳಿಗೆ ಅರ್ಥವಾಗಲಿಲ್ಲ ಒಂದೊಂದು ಕೂಡ ಹಾಲು ಕರೆಯುವ ಅಥವಾ ಬಯಲಿನ ಸುಂದರವಾದ ಒಂದು ಸಾವಿರ ಹಸುಗಳನ್ನು ಆಲಿಸಿ ಆಲಿಸಿಡಬೇಕೆಂದು ಆ ಹಸುಗಳನ್ನು ಏಕೆ ಎಂಬುದು ಯಾರಿಗೂ ತಿಳಿಯದು ಮಂತ್ರಿಯನ್ನು ಕೇಳಿದರು ಆತನು ದೊರೆಯನ್ನು ನೇರವಾಗಿ ಕೇಳಿದನು ಆ ಹಸುಗಳು ರಾಜಧಾನಿಗೆ ಎರಡು ಪಯಣದ ದೂರದಲ್ಲಿ ತ್ರಿಣೋದಕ ಸಮೃದ್ಧವಾಗಿರ ಸಮೃದ್ಧವಾಗಿರುವ ವಡಿಯಲ್ಲಿ ತಂಗಿರಬೇಕೆಂದು ಬೇಕೆಂದಾಗ ರಾಜಧಾನಿಗೆ ಬರುವುದಕ್ಕೆ ಸಿದ್ದವಾಗಿರಬೇಕೆಂದು ದೊರೆಯು ಹೇಳಿ ಸ್ಪಷ್ಟಮಗ್ ಭವಿಷ್ಯತಿ ಏಕೆ ಹೊಸ ಪಡುತ್ತೀರಿ ಎಂದು ಸುಮ್ಮನಿದ್ದನು ಅಲ್ಲಿಂದ ಮುಂದಕ್ಕೆ ಕೇಳಲಾಗಲಿಲ್ಲ ಅರಸನು ಮನೆ ವಾರ್ತೆಯನ್ನು ಕರೆಸಿದನು ಏನಯ್ಯ ಸಾವಿರ ಅಕ್ಕಳ ಆಕಳ ಮಂದೆಯಲ್ಲಿ ಎಷ್ಟು ಹೋರಿಗಳಿರಬೇಕು ಎಂದು ಕೇಳಿದನು ಇಪ್ಪತ್ತೈದು ಸಾಕು ಮಹಾಸ್ವಾಮಿ ನಮ್ಮ ಆನೆ ಗೂಳಿಗಳು ಇವೆಯಲ್ಲ ಅವುಗಳಲ್ಲಿ ವಯಸ್ಸಿನ ಹೋರಿಗಳು ಇಪ್ಪತ್ತೈದು ಅರಸಿಡಿ ನಮ್ಮ ಆ ಆನೆ ಗೂಳಿಗಳು ಇದು ಇವೆಯಲ್ಲ ಅವುಗಳಲ್ಲಿ ವಯಸ್ಸಿನ ಹೋರಿಗಳು ಇಪ್ಪತ್ತೈದು ಅರಸಿಡಿ ನಾವು ಬೇಕಿಂದ ಆಗಾಗುವ ದಾನಕ್ಕೆ ಸಿದ್ಧವಾಗಿರಬೇಕು ಸರಿ ಮಹಾಸ್ವಾಮಿ ಸಾವಿರ ಆಕಳುಗಳನ್ನು ಆ ಗೂಳಿಗಳನ್ನು ಕಟ್ಟುವುದಕ್ಕೆ ಬೇಕಾದ ಸ್ಥಳವೆಷ್ಟು ಅದನ್ನು ಸಂಧಿ ಸಂಧಿ ಆಗದಂತೆ ಕಟ್ಟಬೇಕು ಅದಕ್ಕೆ ಪ್ರತಿ ಅದಕ್ಕೆ ಬೇಕಾಗುವ ವಿಶಿಷ್ಟವು ಅದನ್ನು ಕಾಯುವುದಕ್ಕೆ ಆಳು ವಿಶಿಷ್ಟವು ಅದನ್ನು ಕಾಳುಯ್ಯುವುದಕ್ಕೆ ಆಳು ಕರೆಯುವುದಕ್ಕೆ ಪಾತ್ರೆ ಮೊದಲಾಗಿ ಸರ್ವವು ನಿಖರವಾಗಿ ಗೊತ್ತಾಗಿರುವ ಲೆಕ್ಕಗಳು ಕಟ್ಟರಕ್ಕೆ ಬೇಕಾದ ನಕ್ಷೆಗಳು ಕೊನೆಗೆ ಕಲ್ಲು ಮಣ್ಣಿನಿಂದ ಕೂಡ ಎಲ್ಲವೂ ಸಿದ್ಧವಾಗಿರಲಿ ಅದನ್ನು ಎಂಟು ದಿನಗಳಲ್ಲಿ ಕಟ್ಟು ಮುಗಿಯ ಮುಗಿಸಬೇಕು ಅದಕ್ಕೂ ಜನ ಸಿದ್ಧರಾಗಿರಬೇಕು ಒಂದು ಸಾವಿರ ದನ ಅದರ ಹರಿವುಗಳು ಗೂಳಿಗಳು ಅದಕ್ಕೆ ಬೇಕಾದ ಕಾಳು ಹುಲ್ಲು ತುಂಬಿಡುವ ಸ್ಥಳ ಅವನ್ನು ಕಟ್ಟುವುದಕ್ಕೆ ಗೊಟ್ಟಿಗೆಗಳು ಅದರ ಸೇವೆಗೆ ಬೇಕಾಗುವ ಆಳು ಅವರಿಗೆ ಮನೆಗಳು ಇಷ್ಟು ಆಗಬೇಕು ಎಂದು ಮಹಾಸ್ವಾಮಿಯವರ ಅಭಿಪ್ರಾಯ ಅಲ್ಲವೇ ಹೌದು ಸರಿ ಸಿದ್ಧ ಮಾಡಿಸುವೆನು ಎಂದು ಮನವಾರ್ತೆ ಕೈ ಮುಗಿದು ಹೊರ ಹೋದನು ಹೊತ್ತು ಇಳಿಯ ಬಿದ್ದಿದೆ ಅರಮನೆಯಲ್ಲಿ ವಿದ್ವಾಂಸರ ಗೋಷ್ಟಿಯಲ್ಲಿ ಅರಸನು ವೇದ ವಾಖ್ಯ ಅನು ಅನುವ್ಯಾಖ್ಯಾನಗಳನ್ನು ಪರಿಶೀಲಿಸುತ್ತಾ ಕುಳಿತಿದ್ದಾನೆ ಬಾಗಿಲಿನವನು ಬಂದು ಬಗ್ಗೆ ವಂದಿಸಿ ಭಗವತಿ ಗಾರ್ಗಿಯವರು ಬಂದಿದ್ದಾರೆ ಎಂದು ಅರಿಕೆ ಮಾಡಿದನು ಅರಸನು ಪ್ರಕಟವಾಗಿ ಸಂತೋಷ ಪಡುತ್ತಾ ಕರೆದುಕೊಂಡು ಬಾ ಎಂದು ಎದ್ದನು ಮಿಕ್ಕವರೆಲ್ಲರೂ ಎದ್ದು ನಿಂತುಕೊಂಡನು ಗಾರ್ಗಿಯು ಬಂದಳು ಆಕೆಯ ಹಿಂದೆ ಇಬ್ಬರು ಹೆಂಗಸರು ಒಬ್ಬರ ಕೈಯಲ್ಲಿ ಗಂಗಾಜಲದಿಂದ ತುಂಬಿದ ಒಂದು ಕೊಡ ಇನ್ನೊಬ್ಬರ ಕೈಯಲ್ಲಿ ಒಂದು ಭಾರೀ ತಟ್ಟೆ ಅದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ತಂದ ಪ್ರಸಾದಗಳು ಗಾರ್ಗಿಯು ಒಂದು ವಿದ್ವಾಂಸರಿಗೆ ಸಾಂಗ ನಮಸ್ಕಾರ ಮಾಡಿ ರಾಜರಿಗೆ ಆಶೀರ್ವಾದ ಪೂರ್ವಕವಾಗಿ ತನ್ನ ರಾಜಮರ್ಯಾದೆಯನ್ನು ಕಾಣಿಕೆಯನ್ನು ಸಮರ್ಪಿಸಿದಳು ಹಾಗೆಯೇ ಅಲ್ಲಿದ್ದ ಒಂದು ಮನೆಯ ಮೇಲೆ ಗಂಗಾ ಕುಂಭವನ್ನು ಪ್ರಸಾದಗಳನ್ನು ಇಡೀ ಇರಿಸಿ ಮಹಾಸ್ವಾಮಿಯವರು ಇದನ್ನೆಲ್ಲ ಪರಿಗ್ರಹಿಸಬೇಕು ಹೋಗಿದ್ದವರೆಲ್ಲರೂ ಕ್ಷಮವಾಗಿ ಹಿಂತಿರುಗಿ ಬಂದಿರ ಯಾವತ್ತೂ ಬಂದಿರಿ ದೊರೆಯುವ ವಿಚಾರಿಸಿದನು ಗಾರ್ಗಿಯು ಮಂದಸ್ಮಿತೊಡನೆ ಉತ್ತರ ಕೊಟ್ಟಳು ಹೋಗಿದ್ದವರು ಯಾರ್ಯಾರು ನಾವೆಲ್ಲ ಒಂದು ಹಿಡಿಜನ ಜೊತೆಗೆ ಆಶ್ರಮದ ವೃದ್ಧ ಶಿಷ್ಯರು ಕೆಲವರು ಆಳುಗಳು ಕೆಲವರು ಹೋದವರೆಲ್ಲ ಮಹಾಸ್ವಾಮಿಯವರ ಕೃಪೆಯಿಂದ ಕುಡಿದ ನೀರು ಅಲ್ಲಾಡದೆ ತಲೆಯ ಕೂದಲು ಸುಳ್ಳನದೇ ಹಿಂತಿರುಗಿ ಬಂದೆವು ಭಾರ್ಗವರು ಮಾರ್ಗಾಯಾಸದಿಂದ ಬಳಲಿದ್ದಾರೆ ಆದ್ದರಿಂದ ಅವರು ನಾಳೆಯ ದಿನ ದರ್ಶನಕ್ಕೆ ಬರುತ್ತಾರೆ ದೇವರಾತ ದಂಪತಿಗಳು ಭಗವಾನರು ಸನ್ನಿಧಾನಗಳಲ್ಲಿ ಸನ್ನಿಧಾನದಲ್ಲಿ ಅಪ್ಪಣೆಯಾದಾಗ ಬರಲು ಸಿದ್ಧರಾಗಿದ್ದಾರೆ ಭಾರ್ಗವರು ನಮ್ಮವರು ದೇವರಾತ ದಂಪತಿಗಳು ಅವರಿಗೆ ಅನುಕೂಲವಾದಾಗ ಬರಬಹುದು ಭಗವಾನರು ಬಂದಿರುವುದು ಇವತ್ತು ತಮ್ಮಿಂದ ತಿಳಿಯಿತು ನಾವೇ ಹೋಗಿ ಬರೋಣ ಆಗಬಹುದಷ್ಟೇ ನನಗೆ ತಮ್ಮ ಮಾತು ಕೇಳಿ ಗಂಗಾ ಸ್ನಾನ ಮಾಡಿದಷ್ಟು ಸಂತೋಷವಾಯಿತು ನ್ಯಾಯ ಭಗವಂತರು ನಿಜವಾಗಿಯೂ ಬಹು ಮೇಲ್ಪಟ್ಟಿನವರು ಅವರನ್ನು ಇಲ್ಲಿಗೆ ಕರೆಸಿಕೊಂಡುಗಿಂತ ತಾವೇ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬರುವುದರಿಂದ ದೇಶಕ್ಕೆ ಎಷ್ಟೋ ಕ್ಷೇಮ ನೋಡಿ ಭಗವತಿಯವರೇ ಹೀಗೆಂದ ಮೇಲೆ ನೋಡಿ ಭಗವತಿಯವರೇ ಹೀಗೆಂದು ಹೀಗೆಂದ ಮೇಲೆ ನಾವು ಏನೆನ್ನಬೇಕು ಎಂದು ದೊರೆಯುವ ವಿದ್ವಾಂಸರನ್ನು ನೋಡಿದನು ತಮ್ಮಲ್ಲಿ ಅವಸರವಾಗಿದ್ದವರು ಹೋಗಿ ಬರಬಹುದು ನಮಗೆ ಇವರ ದರ್ಶನವಾಗಿ ಸುಮಾರು ಮೂರು ಇವರು ನಮ್ಮ ಗುರುಪುತ್ರಿ ಆದ್ದರಿಂದ ನಾವು ಒಂದು ಮನೆಯವರು ಸುಖ ದುಃಖಗಳನ್ನು ಹೇಳಿಕೇಳದೆ ಇದ್ದರೆ ಮನಸ್ಸಿಗೆ ತೃಪ್ತಿಯಾಗುವುದಿಲ್ಲ ಆದ್ದರಿಂದ ನಾವು ಅಷ್ಟು ದೀರ್ಘವಾಗಿ ಕುಳಿತುಕೊಳ್ಳಬೇಕು ಎಂದನು ಗಾರ್ಗಿಯು ರಾಜನ ಅಪ್ಪಣಿಯನ್ನು ಆಸನವನ್ನು ಅಪ್ಪಣೆಯಂತೆ ಆಸನವನ್ನು ಪರಿಗ್ರಹಿಸಿದಳು ರಾಜನು ಕುಳಿತುಕೊಂಡರು ವಿದ್ವಾಂಸರಲ್ಲಿ ಇದ್ದವರೆಲ್ಲರೂ ಗ್ರಂಥಗಳನ್ನು ಕಟ್ಟಿಕೊಂಡು ಕುಳಿತರು ಮಾತುಕತೆಗಳು ಆರಂಭವಾದವು ರಾಜನ ಪ್ರಾರ್ಥನೆಯಂತೆ ಗಾರ್ಗಿಯು ತಾವು ಹೋಗಿ ಬಂದ ಕ್ಷೇತ್ರಗಳ ವಿಚಾರವಾಗಿ ಹೇಳಿದಳು ಅರಸ ವಿಚಾರ ನಾವು ಗಂಗಾ ಭಾಗೀರಥಿ ದೇವಲೋಕದಿಂದ ಬಂದ್ ಬಂದವಳು ಶಿವಜತಾಧೂಟದಿಂದ ಕೆಳಗೆ ಕೆಳಕ್ಕೆ ಇಳಿದವಳು ಎಂದು ಹೇಳುತ್ತೇವೆ ಆದರೆ ನಾವು ಗಂಗಾಭಾಗಿರತಿ ದೇವಲೋಕದಿಂದ ಬಂದವಳು ಶಿವಜಟೂಟದಿಂದ ಕೆಳಗೆ ಇಳಿದವಳು ಎಂದು ಹೇಳುತ್ತೇವೆ ಆದರೆ ಗಂಗೆಯು ಹೇಗೆ ತಾರಕಳು ಎನ್ನುವುದನ್ನು ಮಾತ್ರ ಕಾಣವು ಈ ಸಲ ಹೋದಾಗ ಅದೆಲ್ಲ ಗೊತ್ತಾಯಿತು ನಾವು ಪಾವನರಾಗುಣ ಅದರ ಅದೆಲ್ಲ ಅಪ್ಪಣೆಯಾಗಲಿ ನೋಡಿ ಈ ಬ್ರಹ್ಮಾಂಡ ಕಟಾಹದ ಸುತ್ತಲೂ ದಿವ್ಯೋಧಕವಿದೆ ಹಿಂದೆ ವಾಮನನು ತ್ರಿವಿಕ್ರಮನಾದಾಗ ಆತನ ಕಾಲಿನ ಬೆರಳು ತಗುಲಿ ಬ್ರಹ್ಮಾಂಡವು ಒಡೆಯಿತು ದಿವ್ಯದ ದಿವ್ಯೋಧಕವು ಒಳನುಗ್ಗಿತು ಅಷ್ಟರಲ್ಲಿ ಬ್ರಹ್ಮನು ಬಂದು ಆ ದಿವ್ಯೋಧಕನವನ್ನು ತನ್ನ ಕಮಂಡಲದಲ್ಲಿ ಸಂಗ್ರಹಿಸಿಕೊಂಡು ಆ ರಂಧವನ್ನು ಮುಚ್ಚಿ ಆ ಸ್ವಾಮಿಯ ಪಾದವನ್ನು ಪೂಜಿಸಿ ಆ ದಿವ್ಯೋಧಕವೇ ಗಂಗೆ ವಿಷ್ಣು ಪಾದೋದ್ಭವೇ ಬ್ರಹ್ಮನ ಕಮಂಡಲುವಿನಲ್ಲಿ ಇದ್ದ ಗಂಗೆಯನ್ನು ತಂದು ತನ್ನ ಪಿತ್ತಗಳಿಗೆ ಉದ್ದಾರ ಮಾಡಬೇಕೆಂದು ಬ್ರಹ್ಮನನ್ನು ಕುರಿತು ಸೂರ್ಯವಂಶದ ಭಗೀರಥನು ತಪಸ್ಸು ಮಾಡಿದನು ಆತನು ಪ್ರಸನ್ನನಾಗಿ ಮೇಲಿಂದ ಕೆಳಕ್ಕಿಳುವ ಗಂಗಯು ಮತ್ತೆ ಬ್ರಹ್ಮಾಂಡವನ್ನು ತೊರೆಯ ತೊಡೆದು ಬಿಟ್ಟಳು ತೊರೆದು ಬಿಟ್ಟಳು ಆಕೆಯು ಇಳಿಯುವಾಗ ಆ ರಭಸವನ್ನು ತಳೆಯಲು ಶಂಕರನೊಬ್ಬನೇ ಸಮರ್ಥನು ಆತನನ್ನು ಪ್ರಾರ್ಥಿಸು ಆತನು ಆಗಬಹುದೆಂದರೆ ನಾನು ಗಂಗೆಯನ್ನು ಕೊಡುವೆನು ಎಂದು ಅಪ್ಪಣೆ ಮಾಡಿದನು ಅದರಂತೆ ಭಗೀರಥನು ಶಂಕರನನ್ನು ಪ್ರಾರ್ಥಿಸಿದನು ಆತನು ಗಂಗೆಯನ್ನು ತಲೆಯಲ್ಲಿ ಧರಿಸಿದನು ಅನಂತರ ಆತನು ಬಿಟ್ಟ ಗಂಗೆಯು ಭಗೀರಥನ ಹಿಂದೆ ಹೋಗಿ ಸಾಗರವನ್ನು ತುಂಬಿ ಪಾತಾಳಕ್ಕೆ ಹೋಗಿ ಆತನ ಪಿತೃಗಳ ಬೂದಿಯನ್ನು ತೊಡೆದು ಉದ್ಧಾರ ಮಾಡಿದಳು ಈ ಕಥೆಯು ನಮಗೆ ಗೊತ್ತಿದ್ದರೆ ಗಂಗೈಯು ತ್ರಿಮೂರ್ತಿಗಳ ಸಂಬಂಧವುಳ್ಳವಳೆಂಬುದು ಮನವರಿಕೆಯಾಗಿಲ್ಲ ಒಂದಾಯಿತೇ ಇನ್ನೊಂದು ಕೇಳಿದ ಈ ಗಂಗಾ ಸ್ನಾನ ಮಾಡಿದರೆ ಪಾಪಗಳೆಲ್ಲ ತೊಳೆದು ಹೋಗುವುದೆಂದು ಕೇಳುತ್ತೇವೆ ಹೇಗೆಂಬುದನ್ನು ಮಾತ್ರ ತಿಳಿಯದು ನಾನು ಈ ಪ್ರಶ್ನೆಯನ್ನು ಪ್ರಶ್ನವನ್ನು ಕೇಳಿದೆ ಭಗವಾನರು ದೊಡ್ಡ ಮನಸ್ಸು ಮಾಡಿ ಗಂಗಾ ಸ್ನಾನ ಮಾಡಿದರೆ ಏನಾಗುವುದು ಎಂಬುದನ್ನು ವಿವರಿಸಿದರು ಭಗವಾನರು ಹೇಳಿದರು ಎನ್ನುತ್ತಲೂ ಎಲ್ಲರೂ ಮೈ ಎಲ್ಲ ಮಾಡಿಕೊಂಡು ಕೇಳಿದರು ನಮ್ಮ ದೇಹದಲ್ಲಿ ಅನ್ನಮಯ ಪಂಚಕೋಶಗಳಿವೆ ಅವುಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿಯ ಪಾಪವು ಶೇಖರವಾಗುತ್ತಿದೆ ಗಂಗಾ ಸ್ನಾನ ಮಾಡಿದರೆ ಈ ಐದು ಕೋಶಗಳ ಪಾಪವು ಕ್ಷಯವಾಗುತ್ತದೆ ಅವು ಪರಿಪೂರ್ಣತ ಕಡೆಗೆ ಹೋಗಲು ಅನುಕೂಲವಾಗುತ್ತದೆ ನಮ್ಮ ವಿದಗ್ಧರು ಎಷ್ಟು ಪುಣ್ಯವಂತರೂ ಅವರಿಗೆ ಗಂಗಾ ಸ್ನಾನವೂ ಆಗಾಗ ಲಭಿಸುತ್ತದೆ ನಿಜ ಆದರೆ ಶಾಸನ ಇನ್ನೊಂದು ಹೇಳಿದೆ ವಿದ್ಯಾಸಂಪನ್ನರು ಮಾಡುವ ಕಾರ್ಯ ವಿದ್ಯಾ ವಿದ್ಯಾ ವಿಹೀನನ್ನು ಮಾಡುವ ಕಾರ್ಯ ಕಾರ್ಯಕ್ಕಿಂತ ಶ್ರೇಷ್ಠ ಈ ದೃಷ್ಟಿಯಿಂದ ವಿದಗ್ಧರಿಗೆ ಗಂಗಾ ಸ್ನಾನವು ಸ್ನಾನ ಎಷ್ಟು ಮಟ್ಟಿಗೆ ಲಭಿಸಿದೆಯೋ ಹೇಳಲಾಗುವುದಿಲ್ಲ ಇದೇನು ನೀವು ಈ ಮಾತು ಹೇಳುತ್ತಿದ್ದೀರಿ ಹೇಳುತ್ತಿದ್ದೀರಿ ಹೌದು ಅರಸರೆ ನಾವೆಲ್ಲರೂ ಬಾಯಿಯಲ್ಲಿ ಬ್ರಹ್ಮನನ್ನು ಹೇಳುತ್ತಾ ನೆಲದ ಕಲ್ಲುಗಳಂತೆ ಇರುವವರು ನಾವು ಮಾತು ಬಲ್ಲೆವು ಬ್ರಹ್ಮವನ್ನು ಕಾಣೆವು ಮಳೆಯಲ್ಲಿ ಕಲ್ಲು ನೆನೆಯುತ್ತಾ ತಣ್ಣಗೂ ಆದರೆ ನೆಲದಂತೆ ನೀರು ಕುಡಿಯುತ್ತೇನೋ ನಾನು ಅದರಂತ ಇರಲೇಬೇಕು ಕಲ್ಲು ಮಣ್ಣಾಗಬೇಕು ಮಣ್ಣು ಮರಳಾಗುವುದು ತಪ್ಪಿ ಮೃದುವಾದ ಬೆಣ್ಣೆಯಂತಹ ಮಣ್ಣಾಗಬೇಕು ಆಗ ಅದರಲ್ಲೂ ಏನು ಬಿತ್ತಿದ್ದರೂ ಹೊಲಸಾಗಿ ಬೆಳೆಯುವುದು ಬಹುಶಃ ನಾವಿನ್ನೂ ಕಲ್ಲಿನ ದಟ್ಟ ದಾಟಿದ್ದೇವೆಯೋ ಇಲ್ಲವೋ ಗಾರ್ಗೆ ಕಣ್ಣು ಕೇಳಿದವರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಅರಸನ್ನು ಕೇಳಿದನು ಹಾಗಾದರೆ ಈಗಾದ ಗಂಗಾಸ್ನಾನ ನಿಮಗೆ ಫಲಕಾರವಾಗಿದೆಯೋ ಆಗಿದೆಯೆಂದು ನನ್ನ ಭಾವನೆ ಮೊದಲು ನಾನು ಬಲ್ಲೆ ನನಗಿಂತ ಇನ್ನೂ ಯಾರು ಬಲ್ಲರು ಎಂಬ ಅಹಂಕಾರವು ತಾನೇ ತಾನಾಗಿತ್ತು ಭಗವಾನರು ಉಪನಿಷತ್ತು ಶ್ರವಣವಾದಾಗ ಸಂದೇಹವೂ ಬಂತು ಈ ಯಾತ್ರೆ ಹೋಗಿ ಬಂದ ಮೇಲೆ ನನಗೆ ಶಬ್ದಗಳು ಬರೆಯ ವಾಕ್ಯವು ಮಾತ್ರ ಗೊತ್ತಿದೆ ಅರ್ಥ ಇನ್ನೂ ಮನಸ್ಸಿಗೆ ಹಿಡಿದಿಲ್ಲ ಎಂದು ತಿಳಿಯಿತು ಅದನ್ನು ಸಾಪಷ್ಟವಾಗಿ ಹೇಳುವ ಧೈರ್ಯವೂ ಬಂತು ಈ ಆ ಮಾತು ಬಿಡಿ ತಮ್ಮ ಜ್ಞಾನ ಸತ್ತದ ಮಾತು ಹೇಳಿ ಅರಸನು ಹಾಗಾದರೆ ನಾನು ಪೂರ್ಣವಿದ್ಯೆ ಪಡೆಯುವುದಕ್ಕೆ ಮುಂಚೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಪರಿಶುದ್ಧನಾಗಬೇಕು ಹಾಗಾಗಲೂ ಗಂಗಾದೇವಿಯ ದರ್ಶನಕ್ಕೆ ಹೋಗುವ ಮುಂಚೆ ಭಗವಂತರ ದರ್ಶನ ಮಾಡಿ ಅವರ ಅಪ್ಪಣೆ ಹೋಗಿ ಅಪ್ಪಣೆ ಹೋಗಬೇಕು ಎಂದು ಚಿಂತಿಸುತ್ತಿದ್ದರು ಗಾರ್ಗಿಯು ಏನೋ ಹೇಳಿದಳೆಂದು ಆ ಏನು ಎಂದರು ಗಾರ್ಗಿಯು ನಗುತ್ತಾ ತಮ್ಮ ಜ್ಞಾನಸತ್ವವು ಎಲ್ಲಿಯವರೆಗೆ ಬಂದಿದೆಯೇ ಎಂದು ಕೇಳಿದೆ ಎಂದಳು ಅರಸನು ನಗುತ್ತಾ ಓ ಅದೇ ಕೇಳಿ ಎಂದು ನನ್ನ ನನಗೆ ಅಂದಿನ ರಾತ್ರಿ ಆದದು ಕನಸಿನಲ್ಲಿ ದೇವಗುರು ನಿಕ್ಷೇಪದ ವಿಚಾರ ವಿಚಾರ ಹೇಳಿದುದು ಸರ್ವಜ್ಞನು ನಿಲ್ಲುವನು ಎಂಬುದು ನಾವು ನಿನ್ನ ಹಿಂದೆ ಇರುವವು ನಂಬಿ ಧೈರ್ಯವಾಗಿ ವರ್ತಿಸುವ ಎಂಬುದು ಮರುದಿನ ನಿಕ್ಷೇಪವು ಸಿಕ್ಕಿದ್ದು ಎಲ್ಲವನ್ನು ಹೇಳಿದನು ಹಾಗೆಯೇ ದೇಶ ವಿದೇಶಗಳಿಂದ ವಿದ್ವಾಂಸರು ತಮ್ಮ ತಮ್ಮ ವಿದ್ವಾಂಸರೊಡನೆ ದೇಶಾಧಿಪತಿಗಳು ಬದು ಬರುತ್ತವೆಂದು ಬರೆದಿರುವುದನ್ನು ಹೇಳಿದನು ಜೊತೆಗೆ ಕಾಲುವೆ ಕೆರೆ ವಿಚಾರವನ್ನು ಹೇಳಿ ನಾವು ನಾಳೆ ಹೋಗುವಾಗ ನಮ್ಮ ಜೊತೆಯಲ್ಲಿ ಬನ್ನಿ ಎಲ್ಲವನ್ನು ನೋಡಿಕೊಂಡು ಬಂದರಾಯಿತು ಎಂದರು ತಾವು ಕುದುರೆಯ ಮೇಲೆ ಹೋಗುತ್ತೀರೇನೋ ನಾಳೆ ಅಶ್ವಥದಲ್ಲಿ ಹೋದರಾಯಿತು ಅದರಲ್ಲಿ ನಮ್ಮಲ್ಲಿ ಒಂದು ಬದಲಾವಣೆ ಆಗಿದೆ ಗೊತ್ತೇ ನಿಕ್ಷೇಪವು ದೊರೆತಿನಿಂದ ಈ ಪ್ರಪಂಚಕ್ಕೆ ಕರ್ತರು ಇನ್ನೂ ಯಾರೋ ಇರುವಂತೆ ನಾವು ಅವರ ಸರ್ವಾಧಿಕಾರಿಗಳಾಗಿ ಇಲ್ಲಿ ಇರುವ ಹಾಗೆ ತೋರುತ್ತಿದೆ ಈಗ ರಾಜಕಾರ್ಯವೇನಿದ್ದರೂ ಬೆಳಗಿನ ಹೊತ್ತು ಮಧ್ಯಾಹ್ನದ ವಿಶ್ರಾಂತಿಯ ಹೊತ್ತಿನಲ್ಲಿ ಜಪ ಬೆಳಗಿನ ಹೊತ್ತು ಮಧ್ಯಾಹ್ನ ಮಧ್ಯಾಹ್ನದ ವಿಶ್ರಾಂತಿಯ ಹೊತ್ತಿನಲ್ಲಿ ಜಪ ಮಾಡಬೇಕು ನಿದ್ದೆ ಹೋಗಬಾರದು ಎನ್ನಿಸುತ್ತದೆ ಅದಿನ್ನೂ ಸಾಧಿಸಿಲ್ಲ ಅಪರಾಹ್ನದಲ್ಲಿ ಈ ವಿದ್ವಾಂಸನನ್ನು ಕೊಳ್ಳರಿಸಿಕೊಂಡು ಹಿಂದೆ ನೋಡಿದ್ದ ವೇದ ಶಾಸ್ತ್ರಾದಿಗಳನ್ನೆಲ್ಲ ಪುನರ್ ವಿಮರ್ಶೆ ಮಾಡುತ್ತಿದ್ದೇನೆ ಬಹಳ ಸಂತೋಷ ತಾವು ಮಾಡುತ್ತಿರುವುದು ಕಾಲದ ಸದ್ವಿನಿಯೋಗ ತಮಗೆ ನಾನು ಮೊದಲೇ ಈ ಮಾತು ಹೇಳಲಿಲ್ಲ ತಮಗೆ ಮನಸ್ಸು ಈಗೀಗ ಪಕ್ವವಾಗುತ್ತಿದೆ ಜ್ಞಾನಸತ್ರವು ಮುಗಿಸಿ ನನಗ ನನಗಾದ ಸರ್ವಜ್ಞ ದರ್ಶನವು ತಮಗೂ ಆಗಲಿ ಆಮೇಲೆ ಏನೇನೂ ಆಗುತ್ತದೆಯೋ ನೋಡೋಣ ತಮಗೆ ಸರ್ವಜ್ಞ ದರ್ಶನವಾಯಿತೆ ಆಯಿತು ಅಷ್ಟೇ ಅಲ್ಲ ಅವರು ದಯಮಾಡಿ ಪ್ರತಿಯೊಬ್ಬರೂ ಸರ್ವಜ್ಞವರಾಗಿರಬೇಕಬಹುದು ಅವರು ದಯಮಾಡಿ ಪ್ರತಿಯೊಬ್ಬರೂ ಸರ್ವಜ್ಞರಾಗಿರಬಹುದು ಸರ್ವಜ್ಞ ಬೀಜವು ಎಲ್ಲರಲ್ಲಿಯೂ ಇದೆ ಆದರೆ ಅದು ಯಾರಿಗೂ ಬೇಕಿಲ್ಲ ಎಂದು ಹೇಳಿದರು ಯಾರು ಆ ಸರ್ವಜ್ಞರು ಯಾರೇನೋ ಭಗವಾನರು ಅರಸನೋದನ್ನು ಕೇಳಿ ಅವಕ್ಕಾದರು ಗಾರ್ಗಿಯು ಗಾರ್ಗಿಯವರು ಪ್ರಶ್ನೆ ಬಂದಂತೆ ಉತ್ತರವಾಗಿ ಹೇಳಿದರು ಒಬ್ಬನು ಏನನ್ನೂ ಅರಸು ಹರಿಸುತ್ತಾರೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿಸಿವೆ ಕಾಲದೇಶಗಳಿಂದ ಪರಿಮಿತವಾಗಿರುವ ಏನನ್ನು ಬಯಸಿದರೂ ಅದೆಲ್ಲ ಕಾಮ ಕಾಮ ಕಾಮವು ಮನಸ್ಸಿನಲ್ಲಿ ಬಲವಾಗಿರುವವರೆಗೂ ಸರ್ವಜ್ಞ ಬೀಜವು ಮೊಳೆಯುವುದೇ ಇಲ್ಲ ಕಾಲದೇಶಗಳ ಆಚೆಗಿರುವ ಪೂರ್ಣವನ್ನು ಬಯಸಿದಂದೇ ಆದರೆ ಅದು ಮೊಳೆಯುವುದು ಇದೆಲ್ಲಕ್ಕಿಂತಲೂ ಅದು ದೊಡ್ಡದಿಂದ ಅರ್ಥ ತಿರುಗದೆ ತಿರುಗುದೆಂದು ಅದು ಗೆಲುವಾಗುವುದು ದೊಡ್ಡದಾಗುತ್ತಲೋ ಅದು ಇಂದನ್ನು ತಿನ್ನುವುದಕ್ಕೆ ಮೊದಲಾಗುವುದು ಇದನ್ನು ಎಂದರೆ ಈ ದೃಶ್ಯವನ್ನು ಅದು ಸಂಪೂರ್ಣವಾಗಿ ಆವರಿಸಿದಾಗ ಮನಸು ಸರ್ವಜ್ಞವಾಗುವುದು ಆದರೆ ಅದು ಆಗಾಗ ಮನಸ್ಸು ವಾಕಿನಲ್ಲಿ ವಾಕ್ ಮನಸ್ಸಿನಲ್ಲಿ ಪ್ರತಿಷ್ಠಿತವಾಗಿ ಮಾನವನು ಮೂಕನಾಗಿ ಅಂತರ್ಮುಖಿಯಾಗುವನು ಅಂತಹವನು ಇತರರ ಅನುಗ್ರಹಾರ್ಥವಾಗಿ ಏನಾದರೂ ಹೇಳ ಹೊರಟರೆ ಆಗ ಅವನ ಮನಸ್ಸಿನಿಂದ ಹೊರಟ ಸಗರ್ಭವಾಗಿ ಹೊರಡುವುದು ಆಗ ತತ್ವಜ್ಞಾನವಾಗುವುದು ಆಗ ಅವನಿಗೆ ಮುಂದೆ ಬ್ರಹ್ಮ ಹಿಂದೆ ಬ್ರಹ್ಮ ಮೇಲೆ ಬ್ರಹ್ಮ ಕೆಳಗೆ ಬ್ರಹ್ಮ ಎಡಕ್ಕೆ ಬ್ರಹ್ಮ ಬಲಕ್ಕೆ ಬ್ರಹ್ಮ ಆಗಿ ಸಮುದ್ರದಲ್ಲಿ ಮುಳುಗಿದವನಿಗೆ ಎಲ್ಲೆಲ್ಲೂ ನೀರೇ ಆಗಿರುವಂತೆ ಎಲ್ಲೆಲ್ಲೋ ಬ್ರಹ್ಮವೇ ಆಗುವುದು ಹಾಗಾದರೆ ಸರ್ವಜ್ಞ ಸಂಘದಿಂದ ತಾವು ಸರ್ವಜ್ಞರಾದಿರಿ ನಾನು ಸರ್ವಜ್ಞಳಾಗಲಿಲ್ಲ ಸರ್ವಜ್ಞಳಾಗುವುದು ಸಾಧ್ಯ ಎಂಬುದನ್ನು ಕಂಡುಕೊಂಡೆ ಇನ್ನು ಆ ಮಾತು ಬಿಡಿ ನನಗೆ ಆ ವೃತ್ತಿಯು ಬಂದರೆ ಬಂದು ಮೈ ಮೇಲೆ ಪ್ರಜ್ಞೆ ಇರುವುದಿಲ್ಲ ಮನೆಗೆ ಹೋಗುವುದೇ ಕಷ್ಟವಾಗುವುದು ಸರಿ ದೇವರಾತರಿಗೆ ಹೇಳಿ ಅವರು ನಮ್ಮ ಬಂದು ನಮ್ಮನ್ನು ನೋಡಬೇಕಾಗಿಲ್ಲ ನಾಡಿದ್ದು ನಾವು ಭಗವಾನರ ದರ್ಶನಕ್ಕೆ ಹೋಗುವೆವು ಅವರು ಅಲ್ಲಿ ಮಗನೊಡನೆ ದರ್ಶನ ಕೊಟ್ಟು ಆಶೀರ್ವದಿಸಲಿ ಆಗಬಹುದು ನಾವು ಮಿತಪರಿವಾರ ಮಿತಪರಿವಾರವಾಗಿ ಉಷ್ಣ ರಥದಲ್ಲಿ ಆಶ್ರಮಕ್ಕೆ ಹೋಗಿ ಭಗವಾನರ ದರ್ಶನಾದಿಗಳನ್ನು ಪಡೆದು ಗಂಗಾ ಸಾಗರಕ್ಕೆ ಹೋಗಿ ಬರಬೇಕು ನಮ್ಮ ಜೊತೆಯಲ್ಲಿ ಬರುವವರು ಇದ್ದರೆ ಬರಬಹುದು ಅರಸನ ಜೊತೆಯಲ್ಲಿ ಇದ್ದ ಹತ್ತು ಮಂದಿಯಲ್ಲಿ ಯಾರೂ ಬರುವೆವು ಎನ್ನಲಿಲ್ಲ ಅರಸನು ಘರ್ಗಿಯು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಕ್ಕರು ತಮಗೆ ದಾರಿಯ ಕೊಟ್ಟಿದ್ದ ಹಣ್ಣು ಸಾಕಾಯಿತು ಎಂದು ಕೇಳಿದನು ಆಕೆಯು ಸಾಕಾಯಿತು ಸಾಕಾಗದಿದ್ದರೂ ಆ ಗುಂಪಿನಲ್ಲಿ ಆ ಗುಂಪಿನಲ್ಲಿರುವತ್ತ ಆ ಗುಂಪಿನಲ್ಲಿರುವತ್ತ ಕೇಳುವವರು ಯಾರೂ ಇಲ್ಲ ಎಂದು ನಂಬಿಕೆಯಾಗಿ ಹೇಳಿದಳು